ಆರ್ ನರಸಿಂಹಾಚಾರ್ಯರು ಪ್ರಾತನ ವಿಮರ್ಶನ ವಿಚಕ್ಷಣ ಮಹಾಮಹೋಪಾಧ್ಯಾಯ ರಾವ್ ಬಹದ್ದೂರ್ ಆರ್ ನರಸಿಂಹಾಚಾರ್ಯರು ಎಸ್ ಜಿ ನರಸಿಂಹಾಚಾರ್ಯರ ಸಮೀಪದ ಬಂಧುಗಳು ನಾನು ರಾ ನರಸಿಂಹಾಚಾರ್ಯರನ್ನು ಮೊದಲು ಕಂಡದ್ದು ಸಾವಿರದ ಒಂಬೈನೂರ ಎಂದು ಜ್ಞಾಪಕ ಆದರೆ ಅವರ ಹೆಸರು ಅದಕ್ಕೆ ಹದಿನಾಲ್ಕು ಹದಿನೈದು ವರ್ಷಗಳ ಹಿಂದಿನಿಂದ ಪರಿಚಿತವಾಗಿತ್ತು ಆಗ ನಾನು ನರಸಿಂಹಾಚಾರ್ಯರ ನೀತಿ ಎರಡು ಭಾಗಗಳನ್ನು ಓದಿದ್ದೆ ಅವರು ಹಳೆಗಣ್ಣ ಕನ್ನಡದಲ್ಲಿ ಎಂಥ ಉದ್ದಾಮ ಪಂಡಿತರಾಗಿದ್ದರೆಂಬುದು ಮನಸ್ಸಿಗೆ ಹೊಳದಿತ್ತು. ನಮ್ಮ ಉತ್ತರ ಕರ್ನಾಟಕದ ಬಳಕೆಯ ಮಾತಿನಲ್ಲಿ ಅದು ಅಗದಿ ಭಯಂಕರ ಪಾಂಡಿತ್ಯವೆನಿಸಿತ್ತು ಈ ಪ್ರತೀತಿ ಅವರ ಒಂದೆರಡು ಮಾತನ್ನು ಮುಖತಃ ಕೇಳಿದ ಕೂಡಲೇ ಮಾಯವಾಯಿತು ಅವರು ಬಹು ಸುಲಭರು ಸರಳ ಸ್ವಭಾವದವರು ಭಯಂಕರವಾದದ್ದು ಅವರಲ್ಲಿ ಯಾವುದೂ ಇರಲಿಲ್ಲ ಸಾವಿರದ ಒಂಬೈನೂರ ಹದ್ನಾಲ್ಕು ಸುಮಾರಿನಲ್ಲಿ ಅವರು ವಿದ್ಯಾ ಇಲಾಖೆಯ ಪುಸ್ತಕ ಸಮಿತಿಯ ಅಧ್ಯಕ್ಷರಾಗಿದ್ದರು ನನ್ನನ್ನು ಸರ್ಕಾರವು ಆ ಸಮಿತಿಯಲ್ಲಿ ಸೇರಿಸಿತ್ತು ಆದ್ದರಿಂದ ನನಗಾದ ಲಾಭ ಕೆಲ ಪ್ರಮುಖ ಸಾಹಿತಿಗಳ ವ್ಯಕ್ತಿ ಪರಿಚಯ ಸೋಸಲೆ ಅಯ್ಯ ಶಾಸ್ತ್ರಿಗಳು ಎಂಎಸ್ ಪುಟ್ಟಣ್ಣನವರು ತಿರುವಳ್ಳೂರು ಶ್ರೀನಿವಾಸ ರಾಘವಾಚಾರ್ಯರು ಮೊದಲಾದ ವಿದ್ವಾಂಸರು ಆ ಸಮಿತಿಯ ಇತರ ಸದಸ್ಯರು ಸಮಿತಿಯು ಸೇರಿದ ದಿನಗಳಲ್ಲಿ ರಾ ನರಸಿಂಹಾಚಾರ್ಯರು ಕೊಠಡಿಯನ್ನು ಪ್ರವೇಶಿಸಿದ ಕೂಡಲೇ ಸದಸ್ಯರು ನಾಲ್ಕೈದು ಮಂದಿ ತಮ್ಮ ಪೀಠಗಳಿಂದೆದ್ದು ಅವರ ಬಳಿ ಹೋಗಿ ಇದನ್ನು ತಾವು ನೋಡಬೇಕು ಇದನ್ನು ನೋಡೋಣವಾಗಲಿ ಇದು ಚೆನ್ನಾಗಿದೆ ಎಂದು ಶಿಫಾರಸು ಮಾಡುತ್ತಾ ಪುಸ್ತಕಗಳನ್ನು ಅವರ ಕಣ್ಣ ಮುಂದೆ ಹಿಡಿಯುವರು ಅವರು ಮುಗಳ್ನಗೆ ನಗುತ್ತ ತಾಳ್ಮೆಯಿಂದ ನೋಡೋಣ ಎಲ್ಲ ನೋಡೋಣ ಎಂದು ಹೇಳಿಕೊಂಡು ಬಂದು ತಮ್ಮ ಪೀಠದಲ್ಲಿ ಕೂಡುವರು ಶಿಫಾರಸುಗಾರರು ಪುಸ್ತಕದ ಪುಟಕಗಳನ್ನು ಪುಟಕಗಳನ್ನು ತೆರೆದು ಇಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಎನ್ನುವರು ರಾ ನರಸಿಂಹಾಚಾರ್ಯರು ಒತ್ತಾಯವಾದ ಪುಸ್ತಕವನ್ನು ಕೈಗೆ ತೆಗೆದುಕೊಂಡು ಮೂಲಗು ಧ್ವನಿಯಲ್ಲಿ ಒಂದೆರಡು ಪಂಕ್ತಿ ಓದುವರು ಹೀಗೆ ಎರಡು ಮೂರು ಓದಿದಂತೆ ಮಾಡಿದ ಮೇಲೆ ಇದೇ ಪ ಇದೆ ಶ್ರಮ ಪಟ್ಟಿದ್ದಾರೆ ಪಾಪ ಪಾಪ ಎನ್ನುವರು ಅಲ್ಲಿಗೆ ಶಿಫಾರಸುಗಾರರ ಉತ್ಸಾಹ ಕೊಂಚ ತಣ್ಣಗಾಗುವುದು ಆಮೇಲೆ ಗ್ರಂಥ ವಿಮರ್ಶನ ಕಾರ್ಯ ಸಮಿತಿಯ ನಿರ್ಣಯ ರಾ ನರಸಿಂಹಾಚಾರ್ಯರು ಯಾರಲ್ಲಿಯೂ ಒರಟುತನ ತೋರುತ್ತಿರಲಿಲ್ಲ ನಕ್ಷಪಾತವನ್ನು ತೋರುತ್ತಿರಲಿಲ್ಲ ಅವರು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಅಭಿಮಾನ ಅವರು ಸಾಹಿತ್ಯ ಪರಿಷತ್ತಿನ ವಿಷಯದಲ್ಲಿ ಪ್ರಾರಂಭದಿಂದ ಒಂದೇ ವಿಧವಾದ ಅಭಿಮಾನವನ್ನಿರಿಸಿದ್ದರು ನಡೆದ ವಿಶೇಷ ಸಾಹಿತ್ಯೋತ್ಸವಗಳ ಕಾಲದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ದಿನಕ್ಕೆರಡು ಸಾರಿ ತಪ್ಪದೆ ಬರುತ್ತಿದ್ದರು ಆಗಿನ ಜನೋತ್ಸಾಹವನ್ನು ನೋಡಿ ಅವರಿಗೆ ತುಂಬಾ ಆನಂದ ಅಂತ ಪಂಡಿತರು ವೃದ್ಧ ಮಹಿನೀಯರು ಮಲ್ಲೇಶ್ವರದಿಂದ ಚಾಮರಾಜಪೇಟೆಗೆ ಹಗಲೊಂದು ಸಾರಿ ಸಂಜೆ ಒಂದು ಸಾರಿ ಬಂದು ಹೋಗುತ್ತಿದ್ದುದನ್ನು ನೋಡಿ ಪರಿಷತ್ತಿನ ಕಾರ್ಯಕರ್ತರಿಗೂ ತುಂಬಾ ಸಂಭ್ರಮ ಒಂದು ದಿನ ಬೆಳಿಗ್ಗೆ ಅವರು ನನ್ನನ್ನು ಕರೆದು ಕೇಳಿದರು ಏನಪ್ಪಾ ನಾನು ಬಹು ವರ್ಷಗಳಿಂದ ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯನ್ನು ಬೈಂಡು ಮಾಡಿಸಿಟ್ಟುಕೊಂಡಿದ್ದೇನೆ ಅದನ್ನು ಪರಿಷತ್ತಿಗೆ ಕೊಡೋಣವೆನಿಸಿದೆ ಅದರಿಂದ ನಿಮಗೆ ಉಪಯೋಗ ಉಂಟೆ ನಾನು ಅಂತ ದಾನವನ್ನು ತಮ್ಮಿಂದ ಪಡೆಯಲು ತಲೆಯಿಂದ ನಡೆದುಕೊಂಡು ಬಂದೆನು ಅವರು ಹಿಗ್ಗಿ ಆದಿನವೋ ದಿನವೋ ಮರನೆಯ ದಿನವೋ ತಾವೇ ಆ ಪುಸ್ತಕಗಳನ್ನು ತಂದರು ಶಬ್ದಾನುಶಾಸನ ಇನ್ನೊಂದು ಜ್ಞಾಪಕ ಪ್ರಸಿದ್ಧ ಕನ್ನಡ ವ್ಯಾಕರಣವಾದ ಶಬ್ದಾನುಶಾಸನ ಗ್ರಂಥದ ಮೊದಲನೆಯ ಮುದ್ರಣದ ಪ್ರತಿಗಳು ಮುಗಿದು ಹೋಗಿ ಗ್ರಂಥ ದುರ್ಲಭವಾಗಿತ್ತು ಬಳಿಕ ದ್ವಿತೀಯ ಮುದ್ರಣ ನಡೆದು ಪೂರ್ತಿಯಾಗಿ ಹೊರಕೆ ಬಾರದೆ ಸರ್ಕಾರದ ಅಚ್ಚಿನ ಮನೆಯಲ್ಲಿಯೇ ಉಳಿದುಕೊಂಡಿತ್ತು ಈ ದ್ವಿತೀಯ ಮುದ್ರಣವನ್ನು ರಾ ನಸಿಂಹಾಚಾರ್ಯರೇ ಪರಿಷ್ಕರಿಸಿದ್ದರು ಗ್ರಂಥಕ್ಕೆ ಒಂದು ಪೀಠಿಗೆ ಬರೆಯುವ ಕಾರ್ಯ ಉಳಿದಿತ್ತು ಬಹು ವರ್ಷಗಳಾದರೂ ಪೀಠಿಗೆ ಬರೆಯಲು ನರಸಿಂಹಾಚಾರ್ಯರಿಗೆ ವ್ಯವಧಾನ ದೊರೆತಿರಲಿಲ್ಲ ಈ ಸಂದರ್ಭ ವೆಂಕಟನಾರಾಯಣಪ್ಪನವರಿಗೆ ತಿಳಿದಿತ್ತು ಗ್ರಂಥವನ್ನು ಹೊರಕ್ಕೆ ಹೊರಡಿಸುವುದು ಹೇಗೆ ರಾ ನರಸಿಂಹಾಚಾರ್ಯರ ಮೇಲೆ ಆಕ್ಷೇಪ ಹೊರಿಸುವುದು ಯುಕ್ತವೆನಿಸಲಿಲ್ಲ ನಾವು ಮೂರ್ನಾಲ್ಕು ಮಂದಿ ಸ್ನೇಹಿತರು ಒಂದು ಉಪಾಯ ಹೂಡಿದೆವು ಒಂದು ದಿನ ಮಧ್ಯಾಹ್ನ ವೆಂಕಟನಾರಾಯಣಪ್ಪನವರು ನಂಗಪುರಂ ವೆಂಕಟೇಶಿಂಗಾರ್ಯರು ಟಿಎಸ್ ವೆಂಕಣ್ಣಯ್ಯ ನಾನು ಈ ನಾಲ್ವರು ನ್ಯೂ ಪಬ್ಲಿಕ್ ಹೊಸ ಅಠಾರ ಕಚೇರಿಗೆ ಹೋಗಿ ಅಲ್ಲಿ ಆರ್ಕಿಯಾಲಜಿ ಶಾಸನದ ಇಲಾಖೆಯ ಕೊಠಡಿಯ ಮುಂದೆ ನಿಂತು ಹೆಸರು ಚೀಟಿಯನ್ನು ಆಡಿನ ಮೂಲಕ ಒಳಗೆ ಕಳುಹಿಸಿದೆವು ಒಳಕ್ಕೆ ಹೋದ ಕೂಡಲೇ ಆಚಾರ್ಯರು ಎದ್ದು ನಿಂತು ನಗುಮುಖದಿಂದ ಕೇಳಿದರು ಇದೇನಪ್ಪ ಈ ಫಾರ್ಮಾಲಿಟಿ ನಾವು ನಗುವನ್ನು ಬಿಗಿ ಹಿಡಿದುಕೊಂಡು ನಿಂತೆವು ನಂಗಪುರಂ ವೆಂಕಟೇಶ್ ಒಂದು ಬಾರಿ ಹೂವಿನ ಹಾರವನ್ನು ನರಸಿಂಹಾಚಾರ್ಯರ ಕೊರಳಿಗೆ ವೆಂಕಟರಾಣ ನಾರಾಯಣಪ್ಪನವರು ಎರಡು ದೊಡ್ಡ ನಿಂಬೆಹಣ್ಣುಗಳನ್ನು ಅವರ ಕೈಗೆ ಅರ್ಪಿಸಿದರು ವೆಂಕಣ್ಣಯ್ಯನವರು ಹೇಳಿದರು ನಾವು ಒಂದು ಡೆಪ್ಯೂಟೇಷನ್ ಬಂದಿದ್ದೇವೆ ನಾವೆಲ್ಲ ಸೇರಿ ಒಂದು ಬರೆ ಸೇರಿ ಬರೆದು ದೊಡ್ಡ ಕಾಗದದಲ್ಲಿ ಉಲ್ಲೇಖ ಮಾಡಿದ್ದ ಭಿನ್ನ ಒತ್ತಳೆಯಲೇ ಒತ್ತಳೆಯನ್ನು ನಾನು ಗಂಭೀರವಾಗಿ ಓದಿದೆ ಅದರಲ್ಲಿ ಹೇಳಿದ್ದ ವಿಷಯ ಬಟ್ಟಾಕಲಂಕನ ಶಬ್ದಾನುಶಾಸನ ದೊರಕದೆ ಕನ್ನಡ ಲೋಕ ಪರಿತಪಿಸುತ್ತಿದೆ ನರಸಿಂಹಾಚಾರ್ಯರೊಬ್ಬರೇ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಲು ಶಕ್ತರು ಅವರಿಗೆ ಕಾಲ ವಿರಾಮವಿಲ್ಲವೆಂಬುದು ನಮಗೆ ತಿಳಿದಿದೆ ಆದರೂ ಅವರು ಹೇಗಾದರೂ ಮಾಡಿ ತಮ್ಮ ಮನೋರಥವನ್ನು ಈಡೇರಿಸಬೇಕು ಇದನ್ನು ಕೇಳಿ ನರಸಿಂಹಾಚಾರ್ಯರು ಭೇಟಿಯಾಗಿ ನಕರು ಇದಕ್ಕೆ ಎಷ್ಟು ರಗಳೇ ಯಾಕಪ್ಪ ಕಡೆಗೆ ತಮ್ಮ ಕಷ್ಟಗಳನ್ನು ವಿವರಿಸಿದ್ದಾದ ಮೇಲೆ ಬೇಗನೆ ಪೀಠಿಕೆ ಬರೆಯುವುದಾಗಿ ಭರವಸೆ ಕೊಟ್ಟರು ಅದು ನಡೆಯಿತು ಸಂಗೀತ ಪ್ರೇಮ ರಾ ನರಸಿಂಹಾಚಾರ್ಯರಿಗೆ ಸಂಗೀತದಲ್ಲಿ ಅತ್ಯಂತ ಪ್ರೇಮ ಅವರ ಸ್ವರಜ್ಞಾನ ತಾಳಜ್ಞಾನಗಳು ಶಾಸ್ತ್ರೀಯವಾದವು ಒಂದು ದಿನ ಮುಸೂಲಿ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕಚೇರಿಯಲ್ಲಿ ಕುಳಿತಿದ್ದವು ನನ್ನನ್ನು ಕುರಿತು ನರಸಿಂಹಾಚಾರ್ಯರು ಕೇಳಿದರು ರಾಮಫೋನ್ನಲ್ಲಿ ನಗುಮೊಮ ಕೀರ್ತನೆ ಹಾಡಿರುವವರು ಇವರೇ ಏನೋ ಹೌದು ಅದನ್ನು ಈಗ ಪ್ರತ್ಯಕ್ಷವಾಗಿ ಇವರ ಬಾಯಿಯಿಂದ ಹಾಡಿಸಿ ಕೇಳಬೇಕಲ್ಲ ನಾನು ಒಬ್ಬ ಸ್ನೇಹಿತರ ಮೂಲಕ ಈ ಸೂಚನೆಯನ್ನು ಅಯ್ಯರವರಿಗೆ ತಿಳಿಸಿದೆ ಅವರು ಅದರಂತೆ ಹಾಡಿದರು ಅತ್ಯಂತ ಮನೋಹರವಾಗಿತ್ತು ನರಸಿಂಹಾಚಾರ್ಯರು ಆನಂದ ಪರವಶರಾದರು ಅವರು ನನಗೆ ಹೇಳಿದ ಒಂದು ಕಥೆ ಇದು ಅವರು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಬೋಧಕರಾಗಿದ್ದರಂತೆ ಆಗ ದರ್ಬಾರ್ ಬಕ್ಷಿ ಅಂಬಿಲ್ ನರಸಿಂಹಿಂಗಾರ್ಯರ ಮನೆಯಲ್ಲಿ ಒಂದು ಪ್ರಕರಣ ನಡೆಯಿತು ಮಹಾರಾಜರ ಸಮ್ಮುಖದಲ್ಲಿ ಹಾಡಬೇಕೆಂದು ಬರುವ ವಿದ್ವಾಂಸರನ್ನು ಪರೀಕ್ಷಾರ್ಥವಾಗಿ ತಾವು ಕೇಳಿ ಸನ್ನಿಧಾನಕ್ಕೆ ಶಿಫಾರಸು ಮಾಡುವುದು ಭಕ್ಷ್ಯ ಕೆಲಸವಾಗಿತ್ತು ಅದರಂತೆ ಒಂದು ದಿನ ಗವಾಯಿ ಬರ್ಕತ್ತುಲ್ಲಾ ಖಾನ್ರವರ ಸಿತಾರ್ ಅಥವಾ ಸಾರಂಗಿ ವಾದ್ಯದ ಕಚೇರಿ ಅಂಬಿಲ್ ನರಸಿಂಹಿಂಗಾರ್ಯರ ಮನೆಯಲ್ಲಿ ಏರ್ಪಾಟಾಗಿತ್ತು ಆ ನರಸಿಂಹಾಚಾರ್ಯರಿಗೆ ಅದಕ್ಕಾಗಿ ಆಹ್ವಾನ ಬಂದಿತ್ತು ಆಚಾರ್ಯರು ಹೋಗಿ ಸಭೆಯಲ್ಲಿ ಕುಳಿತಿದ್ದರು ಸಂಗೀತ ಉಪಕ್ರಮವಾಗಬೇಕಾದ ವೇಳೆಗೆ ಗವಾಯಿ ಸಾಹೇಬರು ಬರ ಸಹವಾರಿ ಬಂತು ಮೊದಲು ಬಂದದ್ದು ಒಂದು ಲೇಪಿನ ಸುರಳಿ ಅಂಬಿಲ್ ನರಸಿಂಹಂಗಾರ್ಯರಿಗೆ ಇದರ ಮರ್ಮ ತಿಳಿಯದೆ ತಮಿಳಿನಲ್ಲಿ ಕೇಳಿದರು ಏನಂತೆ ಇದೆಲ್ಲ ಆಗಲೇ ಅವರ ಮುಖ ಕೆಂಪೇರಿತ್ತು ನರಸಿಂಹಾಚಾರ್ಯರು ಅಹಾರಿಯರನ್ನು ಕುರಿತು ಹೇಳಿದರು ಎಲ್ಲಾ ಈ ಬೇಕಾಗುತ್ತದೆ ಇದು ಆತನ ಉಪಕರಣ ಕೆಲವು ನಿಮಿಷಗಳ ತರುವಾಯ ಸಂಗೀತ ಪ್ರಾರಂಭವಾಯಿತು ಗವಾಯಿ ಸಾಹೇಬರು ತಮ್ಮ ಸಿತಾಸಾರಂಗಿ ವಾದ್ಯವನ್ನು ಆಲೇಪಿನ ಸುರಳಿಯ ಮೇಲೆ ನಿಲ್ಲಿಸಿಕೊಂಡು ನುಡಿಸಲಾರಂಭಿಸಿದರು ಹಾಗೆ ನುಡಿಸುವ ವಿಧಾನದಲ್ಲಿ ಅವರು ಮೇಲೆ ಕೇಳುತ್ತಲೂ ಕೂಡುತ್ತಲೋ ವಾದ್ಯದ ಮೆಟ್ಟಿಲುಗಳ ಮೇಲೆ ಬೆರಳಾಳಿಸುತ್ತಿದ್ದರು ಮೇಲುಮೇಲಿನ ಮೆಟ್ಟಲಿಗೆ ಹೋದಂತೆಲ್ಲ ಎಳುತ್ತಲೂ ಮೆಟ್ಟಲಿ ಇಳಿದಂತೆಲ್ಲ ಕೂಡುತ್ತಲೂ ನಡುವೆ ಮೀಸೆ ವರೆಸಿಕೊಳ್ಳುತ್ತಲೋ ಇದ್ದರು ಈ ಸಾರಿ ಅಂಬೇಲ್ ನರಸಿಂಹಿಂಗಾರ್ಯರು ಮತ್ತೆ ಮುಖ ಕೆಂಪೇರಿದವರಾಗಿ ಕಣ್ಣುಗಳನ್ನು ಕೆಂಪೆಗೆ ಮಾಡಿಕೊಂಡು ತಮಿಳಿನಲ್ಲಿ ಕೂಗಿದರು ಇದೆಲ್ಲಾ ಪೋಕರಿತನ ರಾಜರ ಆಸ್ಥಾನದ ಮರ್ಯಾದೆ ಗೊತ್ತಿಲ್ಲ ನರಸಿಂಹಾಚಾರ್ಯರು ಸಮಾಧಾನ ಹೇಳಿದರು ಕೋಪ ಮಾಡಬಾರದು ಈ ವಾದ್ಯ ನಡೆಸುವುದೇ ಹಾಗೆ ಆತ ಮಹಾವಿದ್ವಾಂಸ ಕೆಳಗೆ ಲೇಪ ಲೇಪೀರುವುದರಿಂದ ಅದು ಸ್ಪಂದನಗಳನ್ನು ಹಿರುತ್ತದೆ. ಸ್ವರಗಳು ಶುದ್ಧ ಪಟ್ಟು ನಮಗೆ ಇಂಪು ದೊರೆಯುತ್ತದೆ ಅದೇ ಇದರ ರೀತಿ ಬಕ್ಷಿಯವರು ಅಪ್ಪಡಿಯಾ ಎಂದು ವಿಷಯ ತಿಳಿದುಕೊಂಡು ಸ್ನಿಮಿತಕ್ಕೆ ಬಂದರು ಸರಸತೆ ಇಂಥ ಕಥೆಗಳು ಹತ್ತಾರು ನರಸಿಂಹಾಚಾರ್ಯರ ವಿನೋದ ಸಂಚಿಗಳಲ್ಲಿದ್ದವು ಅವರು ಈಗಿನ ಕಾಲದ ದೊಡ್ಡ ಮನುಷ್ಯರು ಸಂಗೀತ ಶತ್ರುಗಳು ಶಾರದಾ ವೈರಿಗಳು ಎಂದು ಪದೇ ಪದೇ ಹೇಳುತ್ತಿದ್ದರು ಸಂಗೀತ ಸಭೆಗಳಲ್ಲಿ ಕುಳಿತ ದೊಡ್ಡ ಮನುಷ್ಯರು ಸಂಗೀತಕ್ಕೆ ಕಿವಿಗೊಡದೆ ಪಿಟಿ ಪಿಟಿ ಮಾತನಾಡುತ್ತಿರುವುದನ್ನು ಕಿಸುಗುಟ್ಟುವುದನ್ನು ನೋಡಿ ಬೇಸರದಿಂದ ಹಾಗನ್ನುತ್ತಿದ್ದರು ರಾ ನರಸಿಂಹಾಚಾರ್ಯರ ನಾನು ಮಧ್ಯಾಹ್ನ ಮೂರು ಹೋಗಿ ಕುಳಿತರೆ ಕೊಠಡಿಯಲ್ಲಿ ಕತ್ತಲು ಬಿಡುವವರೆಗೆ ಹೊತ್ತಾ ಹೊತ್ತಷ್ಟಾಯಿತೆಂಬ ಚಿಂತೆಯೇ ಸುಳಿಯುತ್ತಿರಲಿಲ್ಲ ರಾಷ್ಟ್ರಕೂಟ ರಾಜನ ಸಾಹಸವನ್ನು ವರ್ಣಿಸುವರು ಹೊಯ್ಸಳರ ರಸಿಕತೆಯನ್ನು ಪ್ರಶಂಸಿಸುವರು ಗಂಗರಸರ ಪ್ರಜಾಭಿಮಾನವನ್ನು ಕುರಿತು ಹೇಳುವರು ಸಂಸ್ಕೃತ ಪಂಡಿತರ ಕಥೆಗಳನ್ನು ಹೇಳುವರು ಸಂಗೀತ ವಿದ್ವಾಂಸರ ಉಪಾಖ್ಯಾನಗಳನ್ನು ಕೇಳುವರು ಚಾಟು ಶ್ಲೋಕಗಳನ್ನು ಬಂಡಿಗಟ್ಟಳೆ ಹೇಳುವರು ಒಂದು ಜ್ಞಾಪಕಕ್ಕೆ ಬರುತ್ತದೆ ಪೂರ್ವಕಾಲದಲ್ಲಿ ನರ್ತನ ಕಲಿಸುವವರು ತಾತೈಯ ತೋಂ ಎಂದು ಹೇಳುತ್ತಿದ್ದರು ಈಗಿನ ಕಾಲದವರು ತಾತೈಯ್ಯ ತಾತಯ್ಯ ಎನ್ನುವರು ಅಷ್ಟು ದುರ್ಬಲತೆಗಿಳಿದಿದ್ದೇವೆ ನಾವು ಇದು ಒಂದು ಪದ್ಯದ ತಾತ್ಪರ್ಯ ಇನ್ನೊಂದು ಪದ್ಯ ಇದು ಶಿರಸೆ ಶಿರಸ್ತೇದಾರರನ್ನು ಕುರಿತದ್ದು ಮುಖ್ಯ ಾರೋ ಭಗವಾನ್ ಪ್ರಜೇಶ ಪುರಸ್ತಾರೋ ಭಗವಾನ್ ರಮೇಶ್ವಸ್ಥಾರೋ ಭಗವಾನ್ ನುಮೇಷ ಶಿರಸ್ಮದೃಷ್ಟಪೂರ್ವ ಇನ್ನೊಂದು ಚಾಮರೀ ವಾರೀ ಭಾಷಾ ಕ್ವಚಿದೇವನಂತರೆ ರಾಜ ಸೂಕರಿವ ಗೃಹೇ ಗೃಹೇ ಈ ಪದ್ಯವನ್ನು ಕೇಳಿದಾಗ ನಾನು ತಕರಾರೆತ್ತಿದೆ ದೇಶ ಭಾಷೆಯನ್ನು ಸಾಮಾನ್ಯ ಜನಭಾಷೆಯನ್ನು ಹೀಗೆ ಹೀಯಾಳಿಸಬಹುದೇ ಎಂದು ಅವರು ಅದಕ್ಕೆ ಉತ್ತರವಾಗಿ ನೀವು ಇದನ್ನು ಹೀಯಾಳಿಕೆ ಎಂದು ಭಾವಿಸಬಾರದು ಸಂಸ್ಕೃತ ಈಗ ಬಂದಿರುವ ದುರವಸ್ಥೆಯನ್ನು ತೋರಿಸುವುದು ಈ ಪದ್ಯದ ತಾತ್ಪರ್ಯ ಸಂಸ್ಕೃತ ಆಳಿಸಿ ಹೋದರೆ ನಮ್ಮ ದೇಶಭಾಷೆಗಳು ಹೇಗೆ ಉಳಿದಿರುತ್ತವೆ ಎಂದರು ಹೀಗೆ ಮಾತುಕತೆ ನಡೆಯುತ್ತಿದ್ದಾಗ ನಡುವೆ ಅವರ ಆರ್ಕಿಯಲಾಜಿಕಲ್ ರಿಪೋರ್ಟ್ ಶಾಸನದ ಇಲಾಖೆಯ ವರದಿಗಳನ್ನು ಕುರಿತು ಮಾತು ಬರುವುದು ನಾನಾ ದೇಶಗಳಿಂದ ಆ ವರದಿಗಳನ್ನು ಕುರಿತ ಪ್ರಶಂಸನ ಪತ್ರಗಳು ಅವರಿಗೆ ಬರುತ್ತಿದ್ದವು ಅವರು ಆ ಪತ್ರಗಳನ್ನು ಬಂದ ಮಿತ್ರರಿಗೆ ತೋರಿಸುವವರು ನಾವು ಅದನ್ನು ನೋಡಿ ಹೆಮ್ಮೆ ಪಡುತ್ತಿದ್ದೆವು ವಿದೇಶಿಯ ವಿದ್ವಾಂಸರಿಂದ ಇಂಥ ಮೆಚ್ಚುಗೆ ಸಂಪಾದಿಸಿಕೊಳ್ಳಬಲ್ಲ ವಿದ್ವನ್ಮಣಿಗಳೊಬ್ಬರ ನಮ್ಮವರಿದ್ದಾರೆಂದು ಆ ಹೆಮ್ಮೆ ನರಸಿಂಹಾಚಾರ್ಯರು ಸಹ ಸರಳ ಹೃದಯರು ಉದಾರಿಗಳು ಸದಾಚಾರಶೀಲರು ಮೇಲುಕೋಟೆಯಲ್ಲಿ ಉಭಯ ವೇದಾಂತ ಪ್ರವರ್ತನಾ ಸಭೆಯನ್ನು ಸ್ಥಾಪಿಸಿದವರಲ್ಲಿ ಅವರು ಒಬ್ಬರು ಬಹುಕಾಲ ಅವರ ಅದರ ಕಾರ್ಯದರ್ಶಿಯಾಗಿದ್ದಲ್ಲದೆ ವರ್ಷ ವರ್ಷವೂ ಸಭಾಕಾಲದಲ್ಲಿ ಮೇಲುಕೋಟೆಗೆ ಹೋಗಿ ಕೆಲವು ದಿನ ಅಲ್ಲಿ ತಂಗಿದ್ದು ಸಭಾ ಕಾರ್ಯಗಳನ್ನು ಖುದ್ದಾಗಿ ಮುತುವರ್ಜಿಯಿಂದ ಸಾಂಗ ಪಂಡಿಸುತ್ತಿದ್ದರು ಹಾಗೆಯೇ ಮಾರ್ಗಶಿರ ಮಾಸದಲ್ಲಿ ಆಂಡಾಳ್ ದೇವಿಯ ತಿರುಪ್ಪಾವ ಸ್ತೋತ್ರ ಪಾಠವನ್ನು ಮಲ್ಲೇಶ್ವರದ ಶ್ರೀ ಗೋಪಾಲಕೃಷ್ಣ ದೇವಾಲಯದಲ್ಲಿ ಪಾರಾಯಣ ಮಾಡಿಸುವ ಏರ್ಪಾಠವನ್ನು ಬಹುಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದರು ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಗದ ಎಲ್ಲ ಉತ್ಸವಗಳಿಗೂ ಸಂತೋಷದಿಂದ ಬರುತ್ತಿದ್ದರು ಅವರಿಗೆ ರಾಫ್ ಬಹದ್ದೂರ್ ಪ್ರಶಸ್ತಿ ಬಂದಾಗ ಪರಿಷತ್ತು ಸಭೆ ನಡೆಸಿ ಸೊಗಸಾದ ಭಿನ್ನವತ್ತಳೆಯನ್ನರ್ಪಿಸಿ ಕನ್ನಡ ಜನತೆಗೆ ರಾ ನರಸಿಂಹಾಚಾರ್ಯರ ವಿಷಯದಲ್ಲಿರುವ ಪೂಜ್ಯ ಭಾವವನ್ನು ಕೃತಜ್ಞತೆಯನ್ನು ಹೆಮ್ಮೆಯನ್ನು ವ್ಯಕ್ತಪಡಿಸಿತು ನಿರಾಡಂಬರ ರಾ ನರಸಿಂಹಾಚಾರ್ಯರ ಪಾಂಡಿತ್ಯ ಬಹುಮುಖ್ಯವಾದದ್ದು ಧರ್ಮಸ್ಥಳದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾಡಿದ ಅಧ್ಯಕ್ಷ ಭಾಷಣ ಅವರ ವಿಶಾಲ ಮನೋಭಾವಕ್ಕೆ ದೃಷ್ಟಾಂತವಾಗಿದೆ ಅವರ ನೀತಿ ಮಂಜರಿಯನ್ನು ಯಾರೋ ಕಬ್ಬಿಣದ ಕಡಲೆ ಎಂದು ಕರೆದಾಗ ತೋಗೆರೆ ನಂಜುಂಡ ಶಾಸ್ತ್ರಿಗಳು ಅಂತ ವಿದ್ವಾಂಸರು ಇದಕ್ಕಿಂತ ಸುಲಭವಾಗಿ ಬರೆಯುವುದು ಹೇಗೆ ಇದೇ ಬಹು ಸುಲಭ ಎಂದರು ಆಚಾರ್ಯರ ಪಾಂಡಿತ್ಯ ಅಷ್ಟು ದೊಡ್ಡದಾದರೂ ಅವರು ಪಾಂಡಿತ್ಯದ ಭಾರವನ್ನು ಹೊತ್ತಿದ್ದಂತೆ ತೋರುತ್ತಿರಲಿಲ್ಲ ಮಾತಾಡುವುದರಲ್ಲಿ ಅವರದು ಸರ್ವಸಾಮಾನ್ಯವಾದ ಬಳಕೆಯ ರೀತಿ ಇದಕ್ಕೆ ಅವರು ನಗೆಗಳಲು ನಿದರ್ಶನ ಅವರ ಇತರ ಲೇಖನಗಳು ಹಾಗೆಯೇ ಸಭಾಮುಖದಲ್ಲಿ ಉಪನ್ಯಾಸ ಮಾಡುವಾಗಲೂ ಹಾಗೆಯೇ ಎಲ್ಲರಿಗೂ ಸರಣವೆಂದು ಸಹಜವೆಂದು ತೋರುವ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಅವರಲ್ಲಿ ರೈಟರ್ ರೀತಿಯ ವಾಗ್ದೋರಣೆ ಕಾಣುತ್ತಿರಲಿಲ್ಲ ಸಾವಕಾಶವಾಗಿ ನಗಮುಖದಿಂದ ಚಿರಪರಿಚಿತರಾದ ಸ್ನೇಹಿತರೊಡನೆ ಸಂಭಾಷಣೆ ನಡೆಸುವ ರೀತಿಯಲ್ಲಿ ಉಪನ್ಯಾಸ ಮಾಡುತ್ತಿದ್ದರು ಆಡಂಬರ ಕೊಂಚಗೂ ಇರಲಿಲ್ಲ ವಚನ ಸಾಹಿತ್ಯ ಪಾಂಡಿತ್ಯ ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರ ಸುಮಾರಿನಲ್ಲಿ ಶ್ರೀಮನ್ ಋಗರಾಜೇಂದ್ರ ಸ್ವಾಮಿಗಳ ಸವಾರಿ ಚಿತ್ತೈಸಿ ತೋಟದಪ್ಪನವರ ಸತದ ಆವರಣದಲ್ಲಿ ವಿಜಯ ಮಾಡಿತು ಸನ್ನಿಧಾನದಲ್ಲಿ ರಾ ನರಸಿಂಹಾಚಾರ್ಯರ ಉಪನ್ಯಾಸವನ್ನು ಏರ್ಪಡಿಸಿತು ವಿಷಯ ವೀರಶೈವ ವಾಗ್ಮಯ ಅದು ಬಹುದೊಡ್ಡ ಸಭೆ ಅದಕ್ಕಾಗಿ ಸೊಗಸಾದ ಚಪರ ಹಾಕಿಸಿದ್ದರು ಆಚಾರ್ಯರು ಆ ಉಪನ್ಯಾಸದಲ್ಲಿ ಶಿವಶರಣರ ವಚನಗಳ ಹಿರಿಮೆಯನ್ನು ಕುರಿತು ಮಾತನಾಡಿದರು ಅದುವರೆಗೆ ಪ್ರಕಟವಾಗದೇ ಇದ್ದ ಅನೇಕ ಶಿವಶರಣರ ವಚನಗಳನ್ನು ರಾ ನರಸಿಂಹಾಚಾರ್ಯರು ಮೊತ್ತ ಮೊಟ್ಟಮೊದಲು ಉದಾಹರಿಸಿದರು ಅವರು ಹತ್ತಾರು ಶೈವ ಮಠಗಳಿಗೆ ಹೋಗಿ ಅಲ್ಲಿಯ ಮುಖ್ಯಸ್ಥರನ್ನು ಕಂಡು ಒಡಂಬಡಿಸಿ ಹಸ್ತ ಪ್ರತಿಯನ್ನು ಸಂಪಾದಿಸಿದ್ದರ ಕಥೆಯನ್ನು ಆ ಕಾರ್ಯಕ್ರಮದಲ್ಲಿ ಎದುರಿಸಬೇಕ ಎದುರಿಸಬೇಕಾಗಿದ್ದ ಪ್ರಶ್ನೆಯನ್ನು ಸಹಿಸಬೇಕಾಗಿದ್ದ ಶ್ರಮವನ್ನು ವಿವರಿಸಿ ಹೇಳಿದರು ಆಮೇಲೆ ಶಿವಶರಣರಲ್ಲಿ ಒಬ್ಬೊಬ್ಬರ ಹೆಸರನ್ನು ಎತ್ತಿ ಒಂದೆರಡು ಮಾತು ಪೀಠಿಕೆ ಹೇಳಿ ಒಂದೆರಡು ವಚನಗಳನ್ನು ಉದಾಹರಿಸಿದರು ಯಾರೋ ಒಬ್ಬ ಶಿವಶರಣರನ್ನು ಕುರಿತು ಇವನೊಬ್ಬ ನಿದ್ದಾನಪ್ಪ ಭರ್ಜರಿ ಮನುಷ್ಯ ಒಳ್ಳೆಯ ಜರ್ಬಿನ ಬರವಣಿಗೆ ಅವರು ಹೀಗೆಂದೊಡನೆ ನಮ್ಮ ಕುತೂಹಲ ಕೆರಳಿತು ಆಚಾರ್ಯರು ಮುಂದುವರಿದು ಅವನ ಮಾತುಗಳನ್ನು ಕೇಳಿ ಮಲಾಮೂತ್ರ ಹೀಗೆ ಪ್ರಾರಂಭ ಮಾಡಿದೊಡನೆ ನ ನನಗೂ ಹತ್ತಿರವಿದ್ದ ಕೆಲವರಿಗೂ ನಗು ಬಂದು ಬಂತು ಆಚಾರ್ಯರು ಅದನ್ನು ನೋಡಿ ಇನ್ನು ಕೇಳಿ ಎದೆ ಚುಚ್ಚುತ್ತದೆ ಎಂದು ಹೇಳಿ ಆ ವಚನದ ಮಿಕ್ಕ ಭಾಗವನ್ನು ಹೇಳಿದರು ಆ ವಚನ ದೇಹಭೋಗದ ವಿಷಯದಲ್ಲಿ ಜುಗುಪ್ಸೆಯುಂಟು ಮಾಡಿ ವೈರಾಗ್ಯವನ್ನು ಭಕ್ತಿಯನ್ನು ಹುಟ್ಟಿಸುವ ತಾತ ತಾತ್ಪರ್ಯವುಳ್ಳು ಮೇಲೆ ಆ ಉಪನ್ಯಾಸವು ಶ್ಲಾಘನೆಗೆ ವಿಷಯವಾಯಿತು ಬಹು ಗಂಭೀರವಾದ ವಿಷಯವನ್ನು ಲಲಿತವಾದ ಶೈಲಿಯಲ್ಲಿ ಪ್ರತಿಪಾದಿಸಿದರು ಈಗ ನನಗೆ ಅನ್ನಿಸುತ್ತದೆ ಅದೇ ವೀರಶೈವ ಸಾಹಿತ್ಯದ ಸಾಂಪ್ರತ ಕಾಲದ ವ್ಯಾಸಂಗಕ್ಕೆ ಪ್ರಥಮ ಪ್ರೇರಕವಾದದ್ದು ಎಂದು ಬಹುಭಾಷಾ ಪ್ರತಿಭೆ ರಾ ನರಸಿಂಹಾಚಾರ್ಯರು ಕನ್ನಡ ಸಂಸ್ಕೃತ ಇಂಗ್ಲಿಶುಗಳಲ್ಲಿ ಮಾತ್ರವೇ ಅಲ್ಲ ತಮಿಳಿನಲ್ಲಿ ಸಹ ಮಹಾಪಂಡಿತ ವರ್ಗಕ್ಕೆ ಸೇರಿದವರು ಅವರು ತೆಲುಗು ಸಾಹಿತ್ಯದಲ್ಲಿಯೂ ತುಂಬಾ ಪರಿಶ್ರಮ ಮಾಡಿದ್ದರು ಕನ್ನಡ ತಮಿಳು ತೆಲುಗುಗಳು ಒಂದೇ ಬುಡಕಟ್ಟಿಗೆ ಸೇರಿದ ಭಾಷೆಗಳು ಸೋದರಿ ಪ್ರಾಯಗಳು ಆದ್ದರಿಂದ ಕನ್ನಡವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕೆನ್ನುವರು ತಮಿಳು ತೆಲುಗುಗಳನ್ನೂ ಕಲಿಯಬೇಕೆನ್ನುತ್ತಿದ್ದವರಲ್ಲಿ ಅವರು ಒಬ್ಬರು ತುಳು ಮಲಯಾಳ ಭಾಷೆಗಳ ಪರಿಚಯವೂ ಅವರಲ್ಲಿ ಭಾಷಾ ಪಾಂಡಿತ್ಯ ತುಂಬಿದ್ದರಿಂದ ಅವರ ಲೇಖನವು ಪಾಂಡಿತ್ಯ ಪ್ರದರ್ಶನಕ್ಕೆ ಪಾಂಡಿತ್ಯ ಪ್ರಾಂಡಿತ್ಯ ಪ್ರದರ್ಶಕವಾದದ್ದೆಂದು ಯಾರೂ ಭಾವಿಸತಕ್ಕದ್ದಲ್ಲ ಅವರ ನಗೆಗಳಲು ಕಥೆಯನ್ನು ಓದಿದವರು ಹಾಗೆ ಭಾವಿಸಲಾರರು ಅದು ಜನಸಾಮಾನ್ಯದ ಬಳಕೆಯ ಮಾತಿನಲ್ಲಿದೆ ಅದು ಗಾಂಪರೊಡೆಯರ ಕತೆ ಇದನ್ನೇ ಪರಮಾನಂದಯ್ಯನ ಶಿಷ್ಯರ ಕಥೆ ಎಂದು ಕರೆಯುವುದು ಉಂಟು ಅತಿಪಾಂಡಿತ್ಯ ಈ ಉದ್ದೇಶಕ್ಕೆ ಹೊಂದಿಯಿತೇ ನರಸಿಂಹಾಚಾರ್ಯರಲ್ಲಿ ಪಾಂಡಿತ್ಯ ಎಷ್ಟು ಪರಿಪೂರ್ಣವಾಗಿತ್ತೋ ಔಚಿತ್ಯ ಪರಿಜ್ಞಾನವೂ ಅಷ್ಟು ಸಾಮಾನ್ಯವಾದ ಮಾತುಕತೆಯಲ್ಲಿಯೂ ಮಿತ್ರ ಸಂಭಾಷಣೆಯಲ್ಲಿಯೂ ಅವರು ಹಾಗೆಯೇ ಸರಳರು ಸುಲಭರೂ ಆಗಿದ್ದರು ಪ್ರಸ್ತಾವೋಚಿತವಾದ ಸಂಸ್ಕೃತ ಉದಾಹರಣೆಗಳು ಆಗಾಗ ಬರುತ್ತಿದ್ದವು ಆದರೆ ಅವು ಯಾರಿಗೂ ಕ್ಲಿಷ್ಟವೆಂದು ತೋರುತ್ತಿರಲಿಲ್ಲ ಕೃತಕವೆನಿಸುತ್ತಿರಲಿಲ್ಲ ಅವು ಸ್ವಾಭಾವಿಕವಾಗಿ ನಿರಾಯಾಸವಾಗಿ ಬರುತ್ತಿರಲಿಲ್ಲ ಕೃತಕವೆನಿಸುತ್ತಿರಲಿಲ್ಲ ಅವು ಸ್ವಾಭಾವಿಕವಾಗಿ ನಿರಾಯಾಸವಾಗಿ ಬರುತ್ತಿದ್ದವು ಅದೇ ಸುಸಂಸ್ಕೃತ ಜನರ ಸಂಭಾಷಣೆಯಲ್ಲಿಯೇ ಸ್ವಾರಸ್ಯ ರಾ ನರಸಿಂಹಾಚಾರ್ಯರು ಸ್ನೇಹಶೀಲರು ಅವರ ಸಂಬಂಧಿರೋ ಆಳ್ವಾರಯ್ಯಂಗಾರ್ಯರಲ್ಲಿ ತುಂಬಾ ಅಭಿಮಾನ ಅವರಿಬ್ಬರೂ ಸಾಮಾನ್ಯವಾಗಿ ಜೊತೆ ಜೊತೆಯಲ್ಲಿಯೇ ಇರುತ್ತಿದ್ದರು ಅವರ ಇನ್ನೊಬ್ಬ ಮಿತ್ರರು ಗಣಿತಶಾಸ್ತ್ರದ ಪ್ರೊಫೆಸರ್ ಎನ್ಟಿ ನಾರಾಯಣ ಎಂಗಾರ್ಯರು ಅವರಿಬ್ಬರು ವಯೋವೇದಾಂತ ಪ್ರವರ್ತನ ಸಭೆಯ ಕಾರ್ಯಕರ್ತ ಕಾರ್ಯಗಳಲ್ಲಿ ಭಾಗಸ್ಥರು ಮತ್ತೊಬ್ಬ ಅತಿ ಪ್ರಿಯರಾದ ಮಿತ್ರರು ಜಾ ವಾಸುದೇವಯ್ಯನವರು ಸಭೆ ಸಮಯ ಸಮಾರಂಭಗಳಿಗೆ ನರಸಿಂಹಾಚಾರ್ಯರು ವಾಸುದೇವಯ್ಯನವರು ಒಟ್ಟಿಗೆ ಬರುತ್ತಿದ್ದರು